ಅತಿಥಿ ಸತ್ಕಾರ ಶಿವಸ್ವಾಮಿ ಅಯ್ಯರ್ ಯಾರನ್ನಾದರೂ ತಮ್ಮ ಮನೆಗೆ ಅತಿಥಿಯಾಗಿರಬೇಕೆಂದು ಕರೆದರೆ ಆ ಅತಿಥಿ ರೈಲಿನಿಂದ ಇಳಿದ ಗಳಿಗೆಯಿಂದ ಮತ್ತೆ ರೈಲು ಹತ್ತುವವರೆಗೆ ಆತನ ಎಲ್ಲಾ ಉಪಚಾರ ವ್ಯವಸ್ಥೆಗಳು ಶಿವಸ್ವಾಮಿ ಅಯ್ಯರ್ ಅವರ ಜವಾಬ್ದಾರಿ ಅತಿಥಿ ಕೂಡುವ ಕೋಣೆಯಲ್ಲಿ ಆತನ ಉಪಯೋಗಕ್ಕಾಗಿ ಸ್ಟ್ಯಾಂಪ್ ಅಂಟಿಸಿದ ಕವರುಗಳು ಕಾರ್ಡುಗಳು ಇರುತ್ತಿದ್ದವು ಟವಲು ಸೋಪು ಎಲ್ಲವೂ ಸಿದ್ಧವಾಗಿರುತ್ತಿದ್ದವು ಆ ಅತಿಥಿ ಯಾವುದಕ್ಕೂ ಒದ್ದಾಡಬಾರದು ಒಂದು ಕಾರು ಆತನ ಉಪಯೋಗಕ್ಕಾಗಿ ಇರುತ್ತಿತ್ತು ಅದರಲ್ಲಿ ಆತ ಕುಳಿತ ಕೂಡಲೇ ಶಿವಸ್ವಾಮಿ ಅಯ್ಯರ್ ಅವರ ಗುಮಾಸ್ತೆ ಡ್ರೈವರಿನ ಪಕ್ಕದಲ್ಲಿ ಕೂಡುವನು ಅತಿಥಿ ಎಲ್ಲೆಲ್ಲಿ ಹೋಗಬೇಕೆಂದರೆ ಅಲ್ಲಿಗೆ ಹೋಗುವುದು ಮಾತ್ರವಲ್ಲದೆ ಅತಿಥಿಯು ಏನನ್ನಾದರೂ ಕೊಂಡುಕೊಂಡರೆ ಗುಮಾಸ್ತನು ಅದನ್ನು ಗುರುತು ಮಾಡಿಟ್ಟುಕೊಂಡು ಮನೆಗೆ ಹೋದ ಬಳಿಕ ತಿಳಿಸಬೇಕು ಆ ಬಿಲ್ಲುಗಳನ್ನು ಶಿವಸ್ವಾಮಿ ಅಯ್ಯರ್ ಕೊಡುತ್ತಿದ್ದರು ಅತಿಥಿಯು ವಾಪಸ್ ಹೋಗುವಾಗ ರೈಲು ಚಿಟಿಕೆಟ್ ಅನ್ನು ಗುಮಾಸ್ತನು ಕೊಂಡುಕೊಂಡು ಯಾರೂ ಕಾಣದಂತೆ ಅದನ್ನು ಅತಿಥಿಯ ಜೇಬಿನಲ್ಲಿಡುವನು ತಮ್ಮ ಔದಾರ್ಯವು ಯಾರ ಗಮನಕ್ಕೂ ಬರಬಾರದೆಂದು ಶಿವಸ್ವಾಮಿ ಅಯ್ಯರ್ ಅವರ ತಾತ್ಪರ್ಯ ಧರ್ಮಧ್ವಜರು ಒಂದು ವಾರ ಬೆಂಗಳೂರಿನ ಲಯನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಸ್ವಾಮಿ ಅಯ್ಯರ್ ಉಪನ್ಯಾಸ ಮಾಡುತ್ತಾ ಕೆಲಮಂದಿಯನ್ನು ಧರ್ಮಧ್ವಜರೆಂದು ಹೇಳಿ ಕೊಂಚ ಉಪಹಾಸ ಮಾಡಿದ್ದು ನನಗೆ ಜ್ಞಾಪಕದಲ್ಲಿದೆ ಧರ್ಮ ಮಾಡತಕ್ಕವನು ಇತರರು ಅದನ್ನು ನೋಡಬೇಕೆನ್ನುವಂತೆ ಪ್ರಕಟವಾಗಿ ಧರ್ಮ ಮಾಡಿದರೆ ಅಂಥವನನ್ನು ಮನುಗಳು ಧರ್ಮಧ್ವಜನೆಂದು ಕರೆದಿದ್ದಾರೆ ಎಂದು ಹೇಳಿ ಆ ವಾಕ್ಯವನ್ನು ಉದಾಹರಿಸಿದರು ಶಿವಸ್ವಾಮಿ ಅಯ್ಯರ್ ಧರ್ಮಿಷ್ಠರೆಂಬುದಕ್ಕೆ ಇನ್ನೊಂದು ನಿದರ್ಶನ ಕೊಡುತ್ತೇನೆ ಅವರ ಜನ್ಮಸ್ಥಳವಾದ ತಿರುಕ್ಕಾಟುಪಲ್ಲಿ ಎಂಬಲ್ಲಿ ಅವರು ಒಂದು ಹೈಸ್ಕೂಲನ್ನು ಸ್ಥಾಪನೆ ಮಾಡಿಸಿದ್ದಾರೆ ಆ ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ಒಂದು ವಿದ್ಯಾರ್ಥಿನಿಲಯವನ್ನಿರಿಸಿದ್ದಾರೆ ಅಲ್ಲಿಯ ಮೇಷ್ಟರುಗಳ ಮತ್ತು ವಿದ್ಯಾರ್ಥಿಗಳ ಅರ್ಶನ ವಸತಿಗಳಿಗಾಗಿಯೂ ದೇಹಾರೋಗ್ಯಕ್ಕಾಗಿಯೂ ಎಷ್ಟು ಮುಂದಾಲೋಚನೆಯಿಂದ ಶಿವಸ್ವಾಮಿ ಅಯ್ಯರ್ ವ್ಯವಸ್ಥೆ ಮಾಡಿದ್ದಾರೆಂಬುದನ್ನು ಅಲ್ಲಿ ಹೋಗಿ ನೋಡಿ ತಿಳಿಯಬೇಕು ಭೋಜನ ನಿವಾಸಗಳ ಅನುಕೂಲದ ಜೊತೆಗೆ ಮೇಷ್ಟರುಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮೇಷ್ಟರುಗಳ ವಿಶ್ರಾಂತದ ಬಳಿಕ ಎತ್ಕಿಂಚಿತ್ತು ಆದಾಯಕ್ಕಾಗಿ ಇನ್ಶೂರೆನ್ಸ್ ಏರ್ಪಾಟಿನ ಬಗ್ಗೆಯೂ ಶಿವಸ್ವಾಮಿ ಅಯ್ಯರ್ ಮುಂದಾಲೋಚನೆ ವಹಿಸಿ ನಡೆಸಿದ್ದಾರೆ ಮದರಾಸಿನ ಮೈಲಾಪ್ರದಲ್ಲಿ ಅವರು ವಾಸವಾಗಿರಲು ಬಹು ಸೊಗಸಾದ ಮನೆಯನ್ನು ಕಟ್ಟಿಕೊಂಡಿದ್ದರು ವಿಸ್ತಾರವಾದ ಆವರಣ ಅಂದವಾದ ಕಟ್ಟಡ ಸುತ್ತಲೂ ಹುಲುಗಾವಲು ಇದೆಲ್ಲವೂ ಅವರು ತಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಸ್ಥಾಪಿಸಿರುವ ಕಲ್ಯಾಣಿ ಸ್ಕೂಲ್ಗೆ ದಾನವಾಗಿ ಕೊಟ್ಟರು ಆ ಮನೆ ಎರಡು ಲಕ್ಷ ರೂಪಾಯಿಗೆ ವಿಕ್ರಯವಾಯಿತು ಅದನ್ನು ಕೊಂಡುಕೊಂಡಾತ ಧನಾಢ್ಯ ಆತ ಶಿವಸ್ವಾಮಿ ಅಯ್ಯರ್ ಅವರ ಬಳಿ ಸ್ವಾಮಿ ಮನೆಯ ಕ್ರಯ ಆಯಿತು ಆದರೆ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ ನೀವು ಈ ಮನೆಯನ್ನು ಬಿಡಬೇಕಾಗಿಲ್ಲ ನಿಮಗೆ ಎಷ್ಟು ಇಷ್ಟವಿರುವಷ್ಟು ದಿವಸ ಇದು ನಿಮ್ಮ ಮನೆಯೇ ಎಂದು ತಿಳಿದು ಇಲ್ಲಿಯೇ ವಾಸ ಮಾಡಬೇಕು ನನಗೆ ಅದರಿಂದ ಕಿಂಚಿತ್ತು ತೊಂದರೆಯಿಲ್ಲ ಈ ಮನೆ ನಿಮಗೆ ಅಭ್ಯಾಸವಾಗಿದೆ ಬೇರೆ ಕಡೆ ನೀವು ಹೋಗಿ ಅವಸ್ಥೆ ನನಗೆ ಸಂತೋಷವಾಗದು ಎಂದು ಬಹು ಅಂಗಲಾಚಿದ ಅಂಗಲಾಚಿದ ಶಿವಸ್ವಾಮಿ ಅಯ್ಯರ್ ಒಪ್ಪಿದರೆ ಪಾತ್ರ ರಿಜಿಸ್ಟರ್ ಆಗುವ ವೇಳೆಗೆ ಬೇರೆ ಮನೆ ಗೊತ್ತು ಮಾಡಿಕೊಂಡಿದ್ದರು ಸಬ್ ರಿಜಿಸ್ಟ್ರಾರ್ ಆಫೀಸಿನಿಂದ ನೇರವಾಗಿ ಆ ಬಾಡಿಗೆ ಮನೆಗೆ ಹೋದರು ಲೆಕ್ಕಾಚಾರ ಶಿವಸ್ವಾಮಿ ಅಯ್ಯರ್ ಅವರು ಉದಾರಿಗಳು ಔದಾರ್ಯದ ಜೊತೆಗೆ ಲೆಕ್ಕಾಚಾರ ಸೇರಿತ್ತು ಈ ಲೆಕ್ಕಾಚಾರದ ಅವಾಂತರದಲ್ಲಿ ಅವರ ಔದಾರ್ಯಕ್ಕೆ ಸೇರಬೇಕಾದ ಕೀರ್ತಿ ಮುಳುಗಿ ಹೋಯಿತು ಒಂದು ಉದಾಹರಣೆ ಹೇಳುತ್ತೇನೆ ಶಿವಸ್ವಾಮಿ ಅಯ್ಯರ್ ಮಿತ ಬೆಂಗಳೂರಿನಲ್ಲಿ ನೇಪಾಳದ ರಾಣಾ ಸಾಹೇಬರ ಮನೆಯಲ್ಲಿ ಒಂದು ಉಪನ್ಯಾಸ ಮಿತ ಕುರಿತು ರಾಣಾ ಸಾಹೇಬರು ಮಕ್ಕಳಿಲ್ಲದವರು ಉಪನ್ಯಾಸಕರು ಶಿವಸ್ವಾಮಿ ಅಯ್ಯರ್ ಅಧ್ಯಕ್ಷರು ಸರ್ ಎಂ ವಿಶ್ವೇಶ್ವರಯ್ಯನವರು ಶ್ರೋತರಲ್ಲಿ ಹದಿನಾಲ್ಕು ಹದಿನೇಳು ಮಕ್ಕಳುಳ್ಳ ಒಬ್ಬ ಮಹಾನಿಯರು ಹದಿನೇಳು ಹದಿನೆಂಟು ಮಕ್ಕಳುಳ್ಳ ಇನ್ನೊಬ್ಬರು ಇದು ನಮಗೆ ಪದೇ ಪದೇ ಹಾಸ್ಯದ ವಿಷಯ ಅದು ಹಾಗಿರಲಿ ಮದ್ರಾಸಿನಲ್ಲಿ ಶಿವಸ್ವಾಮಿ ಅಯ್ಯರ್ ಅವರು ಸಂತಾಷ ಸಂತಾನ ಪರಿಮಿತಿಯ ಅವಶ್ಯಕತೆಯನ್ನು ಕುರಿತು ಉಪನ್ಯಾಸ ಮತ್ತು ಆ ಉಪನ್ಯಾಸವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು ಅದಾದ ಎರಡು ಮೂರು ದಿನಗಳಾದ ಮೇಲೆ ಶಿವಸ್ವಾಮಿ ಅಯ್ಯರ್ ಅವರ ಮಿತ್ರರೊಬ್ಬರು ಅವರಲ್ಲಿಗೆ ಹೋಗಿದರು ಮಾತುಕತೆಯ ಧೋರಣೆಯಲ್ಲಿ ಆ ಉಪನ್ಯಾಸದ ಪ್ರಸ್ತಾವ ಶಿವಸ್ವಾಮಿ ಅಯ್ಯರ್ ಮೇಜಿನ ಮೇಲಿದ್ದ ಆ ಲಘು ಪುಸ್ತಕದ ಪ್ರತಿಯನ್ನು ಕೈಗೆ ತೆಗೆದುಕೊಂಡು ಮಾತನಾಡುತ್ತಾ ನಿನಗದು ಬೇಕಾದರೆ ಇಲ್ಲಿದೆ ನಾಲ್ಕಾಣೆ ಇಟ್ಟರೆ ಕೊಡುತ್ತೇನೆ ಈ ಉತ್ಪತ್ತಿಯನ್ನು ವಿಧಸಂತಾನ ಸಂಘಕ್ಕೆ ಕೊಡಬೇಕಾಗಿದೆ ಎಂದು ಕಡಾಖಂಡಿತವಾಗಿ ಹೇಳಿದರು ಜಿಪುಣಿ ಎಂಬ ಹೆಸರು ಬರುವುದಕ್ಕೆ ಕಾರಣ ಈ ಇಂಥ ಪ್ರಸಂಗಗಳು ಶಿವಸ್ವಾಮಿ ಅಯ್ಯರ್ ಪರಸ್ಥಳಕ್ಕೆ ಹೋದಾಗ ಒಂದು ಬಂಗಲೆಯಲ್ಲಿ ಒಂದೆರಡು ದಿನ ತಂಗಿರುತ್ತಿದ್ದರು ಅಲ್ಲಿಂದ ಅವರು ವಾಪಸ್ಸು ಹೊರಡುವ ಹೊತ್ತಿಗೆ ಅವರ ಕಾರು ಸಿದ್ಧವಾಗಿ ಅವರ ಸಾಮಾನುಗಳನ್ನೆಲ್ಲ ಭರ್ತಿ ಮಾಡಿಕೊಂಡು ಕಾದಿರುತ್ತಿತ್ತು ಶಿವಸ್ವಾಮಿ ಅಯ್ಯರ್ ಬಂಗಲೆಯಿಂದ ಹೊರಕ್ಕೆ ಬಂದು ಅಲ್ಲಿಯ ಆಳುಗಳ ಮುಖ್ಯಸ್ಥನು ಯಾರು ಎಂದು ಕೇಳುವರು ಮುಖ್ಯಸ್ಥನು ಬಂದ ಕೂಡಲೇ ಎಷ್ಟು ಮಂದಿ ಆಳುಗಳಿದ್ದಾರೆ ಹೆಣ್ಣಷ್ಟು ಗಂಡಷ್ಟು ಎಂದು ವಿಚಾರಿಸುವರು ತಲೆಗೆ ಎಂಟಾಣಿ ಅಂತ ಲೆಕ್ಕ ಮಾಡಿ ಮುಖ್ಯಸ್ಥನಿಗೆ ಒಂದು ರೂಪಾಯಿ ಈ ಒಟ್ಟು ಮೊಬಲಗಳನ್ನು ತಮ್ಮ ದೇವಿನಿಂದ ತೆಗೆದು ಅವನ ಕೈಯಲ್ಲಿಟ್ಟು ತಕ್ಷಣ ಕಾರಿನಲ್ಲಿ ಕುಳಿತು ಹೊರಟು ಬಿಡುವರು ಇಷ್ಟೇನೆ ಎಂದು ಆಳುಗಳಲ್ಲಿ ಕೆಲವರು ಅಂದುಕೊಳ್ಳುವರು ಹೀಗೆ ಅವರು ಜಿಪುಣಿ ಒಂದು ಸಾರಿ ಆಳುಗಳು ಇನ್ನೂ ಹೆಚ್ಚು ನಿರೀಕ್ಷಣೆ ಇಟ್ಟುಕೊಂಡಿದ್ದಾರೆಂದು ಯಾರೋ ಶಿವಸ್ವಾಮಿ ಅಯ್ಯರವರಿಗೆ ಹೇಳಿದಾಗ ಅವರು ಸರಕಾರ ಸಂಬಳ ಕೊಡುತ್ತದಲ್ಲ ಇದು ಮೇಲ್ಸಂಪಾದನೆ ಇದು ಸಂಬಳಕ್ಕಿಂತ ಹೆಚ್ಚಾಗಬಾರದು ಎಂದರು ಹೀಗೆ ಶಿವಸ್ವಾಮಿ ಅಯ್ಯರ್ ಎಂದರೆ ಎಲ್ಲ ಲೆಕ್ಕಾಚಾರ ಎಲ್ಲಾ ತೂಕ ಮತ್ತು ಎಲ್ಲಾ ನಿಷ್ಕರ್ಷೆ ಶಾಸ್ತ್ರಿಗಳ ಪೇಚು ಒಂದು ಸಾರಿ ವಿದ್ಯಾರ್ಥಿ ಎಂದು ಹೇಳಿಕೊಂಡ ತನ್ನೊಬ್ಬ ಶ್ರೀನಿವಾಸ ಶಾಸ್ತ್ರಿಗಳಲ್ಲಿ ಹೋಗಿ ದ್ರವ್ಯ ಸಹಾಯ ಬೇಡಿದ ಅವರು ತಮ್ಮ ಅಶಕ್ತಿಯನ್ನು ಹೇಳಿದರು ಆತ ನೀವು ಕೊಡಬೇಕೆಂದು ನಾನು ನಿರೀಕ್ಷಿಸಿರಲಿಲ್ಲ ಕೊಡಿಸುವರೆಂದು ಆಶೆ ಇಟ್ಟುಕೊಂಡಿದ್ದೆ ಶಾಸ್ತ್ರಿಗಳು ನಾನು ಯಾರಿಂದ ಕೊಡಿಸುವುದು ಆತ ಶಿವಸ್ವಾಮಿ ಅಯ್ಯರ್ ಅವರಿಗೆ ತಮ್ಮ ಮಾತಿನಲ್ಲಿ ತುಂಬಾ ವಿಶ್ವಾಸ ಒಂದು ಚೀಟಿ ಬರೆದುಕೊಟ್ಟರೆ ಅವರಲ್ಲಿಗೆ ಹೋಗುತ್ತೇನೆ ಶಾಸ್ತ್ರಿಗಳು ಇದಕ್ಕೆ ಒಪ್ಪಿ ಪತ್ರ ಕೊಟ್ಟರು ಹೀಗೆ ಈತ ವಿದ್ಯಾರ್ಥಿ ಹಣವಿಲ್ಲದ ಕಾರಣದಿಂದ ವಿದ್ಯೆಗೆ ಅಡಚಣೆಯಾಗಿದೆ ದಯವಿಟ್ಟು ಸಹಾಯ ಮಾಡಬೇಕು ಆತ ಆ ಚೀಟಿಯನ್ನು ತೆಗೆದುಕೊಂಡು ಶಿವಸ್ವಾಮಿ ಅಯ್ಯರಲ್ಲಿಗೆ ಹೋದ ಅವರು ಆತನ ಚರಿತ್ರೆಯನ್ನು ವಿಚಾರಿಸಿಕೊಂಡರು ಬಳಿಕ ಹೀಗೆ ಹೇಳಿದರು ಶಿವಸ್ವಾಮಿಯ ನೀವು ಇಪ್ಪತ್ತೈದು ರೂಪಾಯಿ ಸಾಲ ಕೇಳುತ್ತೀರಿ ನಾನು ನಿಮಗೆ ಆ ಹಣ ಕೊಡುತ್ತೇನೆ ಆದರೆ ನೀವು ಬಡವರೆಂದು ಹೇಳುತ್ತೀರಿ ಆದ್ದರಿಂದ ಅರ್ಧ ಹಣ ಹನ್ನೆರಡೂವರೆ ರೂಪಾಯಿಯನ್ನು ನಿಮಗೆ ದಾನವೆಂದು ಉಳಿದದ್ದನ್ನು ಬಯಸಬಹುದು ಆತ ನಾನು ತಮ್ಮನ್ನು ಎರಡು ತಿಂಗಳು ಬಿಟ್ಟು ನೋಡುತ್ತೇನೆ ಪರೀಕ್ಷೆ ಮುಗಿದ ಮೇಲೆ ಊರಿಗೆ ಹೋಗಿ ಹಣ ಸರಿಮಾಡಿಕೊಂಡು ಮಾಡಿಕೊಂಡು ಬರುತ್ತೇನೆ ಆಗಬಹುದು ಎರಡು ತಿಂಗಳು ಕಳೆಯಿತು ಜನವರಿ ಬಂತು ಆಸಾಮಿಯ ಸುಳಿವಿಲ್ಲ ಫೆಬ್ರವರಿ ಬಂತು ಆಸಾಮಿ ಪತ್ತೆ ಇಲ್ಲ ಮಾರ್ಚ್ ತಿಂಗಳು ಕಳೆಯಿತು ಪತ್ತೆ ಇಲ್ಲ ಏಪ್ರಿಲ್ ಬಂತು ಶಿವಸ್ವಾಮಿ ಅಯ್ಯರವರು ಶ್ರೀನಿವಾಸ ಶಾಸ್ತ್ರಿಗಳ ಮನೆಗೆ ಬಂದು ಆತನ ಅಡ್ರೆಸ್ ಅಡ್ರೆಸ್ ಇದ್ದರೆ ಕುಡಿರಿ ಎಂದರು ಶಾಸ್ತ್ರಿಗಳು ಆತನ ಅಡ್ರೆಸ್ ಇರಲಿಲ್ಲ ಶಾಸ್ತ್ರಿಗಳಲ್ಲಿ ಅತನಾದರೂ ಇರಲಿಲ್ಲ ಶಿವಸ್ವಾಮಿಯ ಶಾಸ್ತ್ರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಏನಯ್ಯ ಶಿಫಾರಸು ಮಾಡಿದ್ದ ದೊಡ್ಡ ಮನುಷ್ಯರು ನೀವು ಅವನ ಯೋಗ್ಯತೆ ವಿಚಾರಿಸಬೇಡುವೆ ಹನ್ನೆರಡೂವರೆ ರೂಪಾಯಿ ಉಚಿತವಾಗಿ ಕೊಟ್ಟವನಿಗೆ ಇನ್ನೊಂದು ಹನ್ನೆರಡೂವರೆ ರೂಪಾಯಿ ಕೊಟ್ಟಿದ್ದರೆ ದಾರಿದ್ರ್ಯ ಬಿಡುತ್ತಿತ್ತೆ ಅವನು ಸಾಲವೆಂದು ಏಕೆ ಕೇಳಿದ ಅವನು ಆ ಮಾತು ನನಗೆ ನಾಲ್ಕು ತಿಂಗಳಿಂದ ಈ ಚಿಂತೆ ಇರುತ್ತಿರಲಿಲ್ಲ ಈ ಶಾ ವಿಷಯವನ್ನು ಶಾಸ್ತ್ರಿಗಳು ಕಂಡಾಗಲಿಲ್ಲ ನಾಲ್ಕೈದು ಸಲ ಪ್ರಸ್ತಾವ ಮಾಡಿದರು ಶಾಸ್ತ್ರಿಗಳು ಹೆದರಿ ತಲೆ ತಪ್ಪಿಸಿಕೊಂಡು ತಿರುಗುತ್ತಿದ್ದರು ನನ್ನ ಸಂಗಡಲೆ ನಾಲ್ಕೈದು ಸಲ ಪೇಚಾಡಿಕೊಂಡರು ವೇಳಾ ನಿಷ್ಕರ್ಷೆ ಶಿವಸ್ವಾಮಿ ಅಯ್ಯರವರು ತಾಲನಿಯಮ ವಿಷಯದಲ್ಲಿ ಅತ್ಯಂತ ಜಾಗರೂಕರು ಅವರ ಮೈಯ ಮೇಲೆ ಸಾಮಾನ್ಯವಾಗಿ ಮೂರು ಗಡಿಯಾಗ ಗಡಿಯಾರಗಳಿರುತ್ತಿದ್ದವು ಎರಡಂತೂ ತಪ್ಪಿದ್ದೇ ಇಲ್ಲ ಕೈಗಡಿಯಾರ ಒಂದು ವೇಸ್ಟ್ ಕೋರ್ಟ್ನಲ್ಲಿ ಚಿನ್ನ ದಸರಾಪಣಿಗೆ ತಲು ತಗುಲಿ ಹಾಕಿದ್ದದೊಂದು ಈ ಎರಡರ ಜೊತೆಗೆ ಕೋಟಿನ ಮೇಲ್ಜೋಬಿನಲ್ಲಿ ಒಂದು ಅವರು ವೇಳೆ ತಿಳಿದುಕೊಳ್ಳಬೇಕೆನಿಸಿದಾಗ ಮೂರನ್ನು ನೋಡುವರು ಮೂರು ಒಂದೇ ಸೂಚನೆ ನೀಡಿದರೆ ಆ ಸೂಚನೆ ಸರಿ ಎರಡು ಒಂದು ಸೂಚನೆ ನೀಡಿದರೆ ಉಳಿದ ಒಂದು ಏಕೆ ಬೆಲೆ ತೋರಿಸುತ್ತದೆ ವಿಚಾರ ಮಾಡಬೇಕಾದದ್ದು ಆ ಕೂಡಲೇ ಒಂದು ಪಬ್ಲಿಕ್ ಗಡಿಯಾರವನ್ನು ನೋಡಬೇಕು ಅಥವಾ ಪ್ರಾಮಾಣಿಕರಾದವರು ಯಾರಾದರೂ ಸಿಕ್ಕಿದರೆ ಅವರನ್ನು ವಿಚಾರಿಸಿ ತಮ್ಮ ಗಡಿಯಾರವನ್ನು ತಿದ್ದುಕೊಳ್ಳಬೇಕು ಅವರು ಹೀಗೆ ಬಹಳ ನಸನಸೆ ಇದರಿಂದ ನಮಗೆ ಒಂದೊಂದು ಸಲ ಬೇಸರ ಒಂದೊಂದು ಸಲ ವಿನೋದ ಶ್ರೀಮಂತಿಕೆ ಊಟ ಉಪಚಾರಗಳ ವಿಷಯದಲ್ಲಿ ಅವರದು ಬಹುಮಟ್ಟಿಗೆ ಶ್ರೀಮಂತಿಕೆಯ ಅಭ್ಯಾಸ ಮನೆ ವಿಶಾಲವಾಗಿರಬೇಕು ಹೊಸ್ತಿಲುಗಳಿಲ್ಲದಿರಬೇಕು ಬೆಳಕು ಚೆನ್ನಾಗಿ ಬರಬೇಕು ಉಡುಪಿನಲ್ಲಿಯೂ ಉಡುಗೆ ತೊಡುಗೆಗಳಲ್ಲಿಯೂ ನಸನಸೆ ಅವರ ಡ್ರೆಸ್ಸಿಂಗ್ ರೂಮಿನಲ್ಲಿ ಗೋಡೆಯ ಪಕ್ಕದಲ್ಲಿ ಉದ್ದಕ್ಕೆ ಸಾಲಾಗಿ ನಾಲ್ಕೈದು ಸಣ್ಣ ಮೇಜುಗಳು ಮೇಲೆ ವರಸಿಯಾಗಿ ಕೊರಳ ಪಟ್ಟಿಗಳು ಕಾಲರುಗಳು ನೆಕ್ಟೈಗಳು ಅದಕ್ಕೆ ಚುಚ್ಚುವ ಪಿನ್ನುಗಳು ಕರವಸ್ತ್ರಗಳು ಆಮೇಲೆ ಶರಟುಗಳು ಅದರ ಪಕ್ಕದಲ್ಲಿ ಕೈಗುಂಡಿ ಕೊರಳಗುಂಡಿಗಳು ಅದರ ಪಕ್ಕದಲ್ಲಿ ಕೋಟುಗಳು ಈಜಾರುಗಳು ರುಮಾಲುಗಳು ಸೆಂಟ್ ಬಾಟ್ಲುಗಳು ಈ ನಾನಾ ಸಾಮಾನುಗಳಲ್ಲಿ ಪ್ರತಿಯೊಂದರಲ್ಲೂ ನಾಲ್ಕೈದು ತರಹೆಗಳು ಬಟ್ಟೆಗಳನ್ನು ಚೊಕಟವಾಗಿ ಮಡಿಸಿ ಇಸ್ತಿ ಮಾಡಿಸಿ ಸಿದ್ಧವಾಗಿ ಇಟ್ಟಿರುತ್ತಿತ್ತು ಶಿವಸ್ವಾಮಿ ಅಯ್ಯರವರ ಸಂದರ್ಭಕ್ಕೆ ತಕ್ಕಂತೆ ಇಷ್ಟಕ್ಕೆ ಒಗ್ಗಿದಂತೆ ಉಡುಪನ್ನು ಆರಿಸಿಕೊಂಡು ಧರಿಸುವರು ಇದು ನಸಸೊಸೆ ಭೋಜನದಲ್ಲಿಯೂ ಹಾಗೆ ಶ್ರೀಮಂತಿಕೆಯ ಲಕ್ಷಣ ಉಪ್ಪಿನಕಾಯಿ ಚಟ್ನಿಯಿಂದ ಮೊದಲಾಗಿ ಹತ್ತು ಹದಿನಾಲ್ಕು ಬಗೆ ಇರಬೇಕು ಎರಡು ತರಹ ಪಲ್ಯ ಕೋಸಂಬರಿಗಳು ಹುಳಿಪಳಿದ್ಯ ಸಾರು ಹಪ್ಪಳ ಸಂಡಿಗೆ ಮತ್ತೇನಾದರೂ ಖರೀದಿದ್ದದ್ದು ಸಿಹಿ ಭಕ್ಷ್ಯ ಜಿಲೇಬಿ ಲಾಡು ಇತ್ಯಾದಿ ಮೊಸರು ಅಥವಾ ಗಟ್ಟಿಮಜ್ಜಿಗೆ ಇಂಥ ಪದಾರ್ಥಗಳೆಲ್ಲ ಇರಬೇಕು ವಿಶಾಲವಾದ ಎಲೆ ಸಾವಕಾಶವಾಗಿ ಭೋಜನ ಪಕ್ಕದಲ್ಲಿ ಜನ ಇರಬೇಕು ತಮ್ಮಂತೆಯೇ ಅವರು ಭೋಜನ ಮಾಡಬೇಕು ಸಂತೋಷವಾಗಿ ಊಟ ಮಾಡಬೇಕು ಆತ್ರವಿಲ್ಲ ಒಂದು ತಪಶೀಲು ಒಂದು ದಿನ ಶಿವಸ್ವಾಮಿ ಅಯ್ಯರ್ ನನ್ನನ್ನು ಕುರಿತು ಹೇಳಿದರು ಅಯ್ಯ ನಿನ್ನ ಮನಗೆ ಆಗಾಗ ಬರಬೇಕೆಂದು ನನಗೆ ಮನಸ್ಸು ಆದರೆ ನನ್ನಿಂದ ನಿನಗೆ ಅಪಕೀರ್ತಿ ಬಂದಿತೋ ಏನೋ ಎಂದು ಭಯ ನಾನು ಅದೇಕೆ ಅಪಕೀರ್ತಿ ಶಿವಸ್ವಾಮಿ ಅಯ್ಯರ್ ನಿನ್ನ ಮನೆ ಎತ್ತರದಲ್ಲಿದೆ ಬೀದಿಯಿಂದ ಮೆಟ್ಟಲುಗಳೇನೋ ಇದೆ ಆದರೆ ಆ ಮೆಟ್ಟಲನ್ನು ನಾನು ಹತ್ತಿದರೆ ಅಲ್ಲಿಯೇ ಬಿದ್ದು ಹೋಗಬಹುದು ಪ್ರಾಣವೇ ಹೋಗಬಹುದು ಅದರಿಂದ ನಿನಗೆ ಅಪಕೀರ್ತಿ ನಾನು ಸ್ಥೂಲದ ಮನುಷ್ಯ ಮುನು ನನ್ನ ಕಾಲೋ ದೊಡ್ಡದು ಮದಲೆ ಮೊದಲೇ ಬೃಹತ್ ಚರಣ ನಿನ್ನ ಸಣ್ಣವು ನಾನು ಅದರ ಅಭಿಪ್ರಾಯವನ್ನು ಗ್ರಹಿಸಿ ಹೇಳಿದೆ ತಾವು ದಯಮಾಡಿ ಅಳತೆ ಹೇಳಿದರೆ ಬೇರೆ ಮೆಟ್ಟಲು ಹಾಕಿಸುತ್ತೇನೆ ಶಿವಸ್ವಾಮಿ ಅಯ್ಯರ್ ತಮ್ಮ ಬೂಟ್ಸ್ ಅನ್ನು ಮುಂದಿಟ್ಟು ಇದು ಹನ್ನೊಂದು ಅಂಗುಲಕ್ಕೂ ಹೆಚ್ಚಾಗಿದೆ ನಿನ್ನ ಮೆಟ್ಟಲು ಒಂದಡಿಯಾದರೂ ಅಗಲವಿರಬೇಕು ಮೆಟ್ಟಲಿನ ಎತ್ತರ ಮೂರು ಮೂರುವರೆ ಅಂಗುಲಕ್ಕೆ ಹೆಚ್ಚಿರಬಾರದು ಇಷ್ಟಾದರೆ ಪ್ರಾಣ ನಾನು ಆ ಕೆಲಸಗಾರರಿಗೆ ಕಳು ಹೇಳಿ ಕಳಿಸಿ ಹೊಸ ಮೆಟ್ಟಲನ್ನು ಕಟ್ಟಿಸಿದೆ ಈಚೆಗೆ ಕಾಂಪೌಂಡ್ ಗೋಡೆಯನ್ನು ಹೊಸದಾಗಿ ಕಟ್ಟಿ ಮೆಟ್ಟಲನ್ನು ಹಾಕಿದಾಗ ಕೊ ವ್ಯತ್ಯಾಸವಾಗಿದೆಯೋ ಏನೋ ಗೋರೋಚನ ಶಿವಸ್ವಾಮಿ ಅಯ್ಯರ್ ಅವರು ಒಂದು ಸಾರಿ ಬೇಸಿಗೆಯಲ್ಲಿ ಎಂಎನ್ ಕೃಷ್ಣರಾವ್ ಪಾರ್ಕಿನ ದಕ್ಷಿಣ ಕಡೆಯ ಗೇಟಿನ ಎದುರಿಗೆ ಎತ್ತರದಲ್ಲಿರುವ ಮನೆಯಲ್ಲಿ ಇದ್ದರು ಅಂದು ಸಂಜೆ ಮಾಮೂಲಿನಂತೆ ಹತ್ತು ಹದ್ನೈದು ಮಂದಿಯ ಗೋಷ್ಠಿ ಸೇರಿತ್ತು ಶಿವಸ್ವಾಮಿ ಅಯ್ಯರ್ ಅವರಿಗೆ ಕೀಡುತನ ಬಂದಿತ್ತು ಆ ದಿವಸ ಅವರು ನನ್ನನ್ನು ಏನೋ ಕೇಳಿದರು ನಾನು ಜವಾಬು ಹೇಳಿದೆ ಎರಡು ನಿಮಿಷ ಸುಮ್ಮನಿದ್ದು ಇನ್ನೊಬ್ಬರ ಕಡೆಗೆ ತಿರುಗಿ ಹೇಳಿದರು ಗ್ರಂಥಿಗೆ ಅಂಗಡಿಯಲ್ಲಿ ಗೋರೋಚನ ಎಂಬ ಸಾಮಾನು ಸಿಕ್ಕುತ್ತದೆ ಅದರ ವಿಷಯ ನಿಮಗೇನಾದರೂ ಗೊತ್ತಿದೆಯೇ ಎಲ್ಲರೂ ಒಬ್ಬರೊಬ್ಬರ ಮುಖ ನೋಡಿಕೊಂಡು ಡಿ ವೆಂಕಟರಾಮಯ್ಯನವರು ಹೇಳಿದರು ವೆಂಕಟರ ಅದು ಏನೋ ಔಷಧದ ಸಾಮಗ್ರಿ ಮಕ್ಕಳಿಗೆ ಹಾಕುತ್ತಾರೆ ಮಕ್ಕಳಿಗೆ ಅದನ್ನು ಹಾಕುವುದು ಏಕೆ ನನಗೆ ಗೊತ್ತಿಲ್ಲ ಡಿ ಶ್ರೀನಿವಾಸ ಗೋರೋಚನದಿಂದ ಗಂಟಲು ಶುದ್ಧಿಯಾಗುತ್ತದೆ ಧ್ವನಿ ಚೊಕ್ಕಟವಾಗಿ ಗಟ್ಟಿಯಾಗಿ ಹೊರಡುತ್ತದೆ ನನ್ನ ಕಡೆ ಬೇಟೆ ತೋರಿಸಿ ಇವರ ಅಜ್ಜಿಯ ಮಣಗಟ್ಟಲೆ ಗೋರೋಚನ ಹಾಕಿರಬೇಕು ಇನ್ನೊಂದು ದಿನ ವಿಶ್ವೇಶ್ವರಪುರದ ಮನೆಯಲ್ಲಿದ್ದಾಗ ಸಂಜಯ್ ಗೋಷ್ಠಿ ಸೇರಿತ್ತು ಅಲ್ಲಿಗೆ ಶಿವಸ್ವಾಮಿ ಅಯ್ಯರ್ ಅವರ ಸ್ನೇಹಿತರಾಗಿದ್ದ ತಿರುವಾಂಕೂರಿನ ದಿವಾನ್ ಶೇಷ ಶೇಷ್ಕಾರ್ ಪೇಶ್ಕಾರ್ ನಾಗ ನಾಗಮಯ್ಯರ್ ಅವರ ಮಗ ಶೇಷಾಚಲಂ ಎಂಬುವರು ದಯ ಮಾಡಿಸಿದರು ಕುಶಲ ಪ್ರಶ್ನೆಯಾದ ಬಳಿಕ ಶೇಷಾಚಲಂ ಅವರು ಯಾವುದೋ ರಾಜಕೀಯ ಪ್ರಸ್ತಾವವನ್ನೆತ್ತಿದರು ಹಾಗೆ ಮಾತು ಬೆಳೆದು ಆಗ ಮದರಾಸು ಪ್ರಾಂತ್ಯದಲ್ಲಿ ಸಿ ರಾಜಗೋಪಾಲಾಚಾರ್ಯರು ಮುಖ್ಯಮಂತ್ರಿಯಾಗಿದ್ದಾಗ ಹಾಕಿದ ಒಂದು ತೆರಿಗೆಯ ಮಾತು ಬಂತು ಶಿವಸ್ವಾಮಿ ಅಯ್ಯರ್ ಕೇಳಿದರು ಆ ತೆರಿಗೆ ನ್ಯಾಯವೇ ತೆರಿಗೆ ಹಾಕದಿದ್ದರೆ ದೇಶ ಸಂರಕ್ಷಣೆಯಾಗುವುದು ಹೇಗೆ ಬ್ರಿಟಿಷರು ಈ ದೇಶಕ್ಕೆ ಬಂದ ದಿವಸದಿಂದ ಇದುವರೆಗೆ ದೇಶ ಸಂರಕ್ಷಣೆ ಮಾಡಿದ್ದು ರಾಜಗೋಪಾಲಾಚಾರ್ಯರ ತೆರಿಗೆಯಿಂದಲೋ ಎಲ್ಲರೂ ನಕರು ಅದನ್ನು ನೋಡಿ ಶಿವಸ್ವಾಮಿ ಅಯ್ಯರ್ ಅವರು ಹೇಳಿದರು ನಾನು ರಾಜಗೋಪಾಲಾಚಾರ್ಯರನ್ನು ಅಲ್ಲಗಳೆಯುವವನಲ್ಲ ಆತ ಮಹಾಸಮರ್ಥ ಧೈರ್ಯಶಾಲಿ ಹಾಗೆಯೇ ಚಮತ್ಕಾರಿ ಆತ ಜಸ್ ಜಸ್ ಪಾರ್ಟಿಯ ಬೆನ್ನುಮೂಳೆ ಮುರಿದು ಹಾವಳಿ ತಪ್ಪಿಸಿದ ಅಂತ ಸಾಹಸ ಇನ್ನೊಬ್ಬರಿಂದ ಆಗತಕ್ಕದಲ್ಲ ಶಿವಸ್ವಾಮಿ ಅಯ್ಯರವರು ಮದ್ರಾಸ್ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸುಮಾರಿನಲ್ಲಿ ಇಂಡಿಯಾಕ್ಕೆ ತಕ್ಕ ರಾಜ ನಿಬಂಧನೆ ಎಂಬ ವಿಷಯ ಕೆಲವು ಉಪನ್ಯಾಸಗಳನ್ನು ಕೊಡಲು ಒಪ್ಪಿಕೊಂಡರು ಆ ಉಪನ್ಯಾಸಗಳು ಗ್ರಂಥರೂಪದಲ್ಲಿ ಪ್ರಕಟವಾಗಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ಸ್ ಈ ವಿಷಯದ ಒಂದು ಭಾಗ ದೇಶೀಯ ಸಂಸ್ಥಾನಗಳದು ಇಂಡಿಯಾದ ರಾಜ್ಯ ವ್ಯವಸ್ಥೆಯಲ್ಲಿ ದೇಶೀಯ ಸಂಸ್ಥಾನಗಳ ಸ್ಥಾನ ಯಾವುದು ಇದು ಶಿವಸ್ವಾಮಿ ಅಯ್ಯರವರು ಅವಶ್ಯವಾಗಿ ವಿಚಾರ ಮಾಡಬೇಬೇಕಿತ್ತು ಅವರು ತೆಗೆದುಕೊಂಡಿದ್ದ ವಿಷಯದ ಒಂದು ಮುಖ್ಯ ಭಾಗ ಸಂಸ್ಥಾನಗಳದ್ದು ಅದಕ್ಕೆ ಮೊದಲೇ ಅದೇ ವಿಷಯದಲ್ಲಿ ನಾನು ಒಂದು ಸೂಚನಾವಳಿಯನ್ನು ತಯಾರು ಮಾಡಿ ಪ್ರಕಟಿ ಪ್ರಕಟಪಡಿಸಿದ್ದೆ ಶಿವಸ್ವಾಮಿ ಅಯ್ಯರವರು ಆ ನನ್ನ ಯೋಜನೆಯನ್ನು ತಮ್ಮ ಉಪನ್ಯಾಸಗಳಲ್ಲಿ ತಾವು ವಿಮರ್ಶನ ಮಾಡಬೇಕೆಂದು ಉದ್ದೇಶಪಟ್ಟರು ಆದರೆ ಸೂಚನಾವಳಿಯನ್ನು ಬರೆ ಬರೆದವರು ಯಾರು ನನ್ನ ಪರಿಚಯ ಆ ವೇಳೆಗೆ ನನ್ನ ನನಗೆ ಶಿವಸ್ವಾಮಿ ಅಯ್ಯರವರ ಪ್ರತ್ಯಕ್ಷ ಪರಿಚಯ ಆಗಿರಲಿಲ್ಲ ಹೀಗೆ ಸುಮಾರು ನಲವತ್ತೈದು ವರ್ಷದ ಹಿಂದಿನ ಮಾತು ನನ್ನ ಲೇಖನವನ್ನು ಪ್ರಸ್ತಾವ ಮಾಡುವುದಕ್ಕೆ ಮುಂಚೆ ನಾನು ಎಂತಹ ಎಂತವನ್ನೆಂಬುದನ್ನು ತಿಳಿದುಕೊಳ್ಳಬೇಕೆಂದು ಶಿವಸ್ವಾಮಿ ಅಯ್ಯರ್ ಅವರಿಗೆ ಕುತೂಹಲ ಹುಟ್ಟಿತಂತೆ ಅವರು ತಮ್ಮ ಸ್ನೇಹಿತರಾದ ದಿವಾನ್ ಮೋಕ್ಷಗುಂಟಂ ವಿಶ್ವೇಶ್ವರಯ್ಯನವರಿಗೆ ಕಾಗದ ಬರೆದು ವಿಚಾರಿಸಿದರು ಆಗ ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಯಿಂದ ನಿವೃತ್ತರಾಗಿದ್ದರು ಅವರು ಬರೆದಂತೆ ನೀವು ವಿಚಾರಿಸಿರುವ ಮನುಷ್ಯನನ್ನು ನಾನು ಬಲ್ಲೆ ನೀವು ಬೆಂಗಳೂರಿಗೆ ಬಂದರೆ ನಿಮ್ಮಿಬ್ಬರ ಭೇಟಿಗೆ ಅನುಕೂಲ ಈ ಸಲಹೆಯಂತೆ ಶಿವಸ್ವಾಮಿ ಅಯ್ಯರ್ ಅವರು ಬೆಂಗಳೂರಿಗೆ ಬಂದು ವಿಶ್ವೇಶ್ವರಯ್ಯನವರ ಅತಿಥಿಯಾಗಿದ್ದರು ವಿಶ್ವೇಶ್ವರಯ್ಯನವರು ನಮ್ಮಿಬ್ಬರ ಭೇಟಿಗಾಗಿ ಒಂದು ಭೋಜನಕೂಟವನ್ನು ಏರ್ಪಡಿಸಿದರು ಆಗವರು ಅಪ್ಲಂಸ್ ಎಂಬ ಬಂಗಲೆಯಲ್ಲಿ ವಾಸವಾಡಿದರು. ಆ ದಿನ ಊಟಕ್ಕೆ ಬಂದಿದ್ದವರಲ್ಲಿ ವಿಶ್ವೇಶ್ವರಯ್ಯನವರ ತಂಬಂದಿರು ಮೋಕ್ಷಗುಂಡಂ ರಾಮಚಂದ್ರರಾಯರು ಅವರ ಅಣ್ಣನ ಮಕ್ಕಳು ಮೋಕ್ಷಗುಂಡಂ ಕೃಷ್ಣಮೂರ್ತಿಗಳು ಇದ್ದರು ನಾವು ಊಟದ ಕೋಣೆಯೊಳಕ್ಕೆ ಬಂದು ಮನೆಯ ಮೇಲೆ ಕುಳಿತ ಕೂಡಲೇ ಶಿವಸ್ವಾಮಿ ಅಯ್ಯರವರು ನನ್ನ ಕಡೆಗೆ ತಿರುಗಿ ಕೇಳಿದರು ವಿಚಾರಣೆ ನೀವು ಬೃಹಚರಣರೆಂದು ಕೇಳಿದ್ದೇನೆ ಹೌದು ಸ್ವಾಮಿ ನಾನು ಆ ಗುಂಪಿನ ಮನೆ ಯಾವ ಪಂಗಡದವರು ಬೃಹತ್ ಚರಣರಲ್ಲೂ ಹಲವು ಪಂಗಡ ಉಪ ಎಂದು ಹೇಳುವರಲ್ಲ ನನ್ನ ಪಂಗಡವನ್ನು ಮಂಜಪುತ್ತೂರ್ ಎಂದು ಹೆಸರಿಸುವರು ಮಂಜಪುತ್ತೂರು ಎಲ್ಲಿದೆ ತಂಜಾವೂರು ಜಿಲ್ಲೆಯ ಯಾವುದೋ ಒಂದು ಭಾಗದಲ್ಲಿದೆ ನಾನೆಂದೂ ಅಲ್ಲಿಗೆ ಹೋಗಿಲ್ಲ ಕೆಲವು ಶತಮಾನಗಳಿಂದ ನಮ್ಮ ಮನೆತನದವರು ಮೈಸೂರಿನಲ್ಲೇ ನೆಲೆಸಿದ್ದಾರೆ ನಿಮ್ಮ ಮನೆಯಲ್ಲಿ ಹೆಂಗಸರು ವರಲಕ್ಷ್ಮಿ ವ್ರತ ಆಚರಿಸುವರೆ ಆಚರಿಸುವರು ವಿನಾಯಕ ವ್ರತ ಆಚರಿಸುವರು ದೀಪಾವಳಿ ಆಚರಿಸುವರು ನಿಮ್ಮ ಮನೆಯ ಹೆಂಗಸರು ಕೋಶಾಂಪಡವೆ ವಾರೆಯಲ್ಲಿ ಸಿರೆ ಉಡುವರೆ ಇದು ಕಾಲಬಳಿ ಸಿರೆ ನೆರಿಗೆ ಹಿಂದೆ ಹೆಂಗಸರು ಹೇಗೆ ಉಡುತ್ತಿದ್ದರೋ ನನಗೆ ತಿಳಿಯದು ಸದ್ಯದಲ್ಲಿ ನಾವಂತೂ ಮಲಕಾಡು ಸಂಪ್ರದಾಯ ಆಚಾರಗಳನ್ನೇ ಅನುಸರಿಸುತ್ತಿದ್ದೇವೆ ಇಲ್ಲಿ ವಿಶ್ವೇಶ್ವರಯ್ಯನವರು ಉಳಿದವರು ನಕ್ಕರು ಈ ಎಲ್ಲ ಪ್ರಶ್ನೆಗಳು ಪ್ರಶ್ನೆಗಳು ಅವರ ನಗುವನ್ನು ಕೆರಳಿಸುತ್ತಿದ್ದವು ಶಿವಸ್ವಾಮಿ ಅಯ್ಯರ್ ಕೇಳಿದರು ಹೇಳಿದರು ನಾನು ಈ ತಪಶೀಲುಗಳನ್ನು ಕೇಳಿದ್ದೇನೆಂದು ನಗಬೇಕಾಗಿಲ್ಲ ನನಗೆ ಬೇಕಾದದ್ದು ಈ ಅಸಾಮಿಯ ಶೀಲ ಸ್ವಭಾವಗಳ ತಿಳಿವಳಿಕೆ ನಮ್ಮ ಶೀಲ ಸ್ವಭಾವಗಳನ್ನು ಸಣ್ಣ ಸಣ್ಣ ವಿಷಯಗಳು ರೂಪುಗೊಳಿಸುತ್ತವೆ ಆದ್ದರಿಂದ ಕೇಳಿದೆ ನಮ್ಮ ಕಾಲದಲ್ಲಿ ಪತ್ರಿಕಾ ಪ್ರಸಿದ್ಧ ಸುಲಭ ಆದರೆ ಅದು ಅಗ್ಗದ ಸರಕು ಪತ್ರಿಕೆಗಳಲ್ಲಿ ಚಮತ್ಕಾರವನ್ನು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಬಹುದು ಅದು ಮನುಷ್ಯನ ವಾಸ್ತವದ ಯೋಗ್ಯತೆಯೆಂದು ಭರವಸೆ ಪಡಲ ಪಡಲಾಗದು ಮನುಷ್ಯನೊಡನೆ ಮಾತುಕತೆ ಮಾಡಿ ವಿಚಾರ ವಿನಿಮಯ ಮಾಡಿಕೊಂಡಾಗಲೇ ಆತನ ನಿಜವಾದ ಯೋಗ್ಯತೆ ತಿಳಿದುಬರುವುದು ಹೀಗೆ ಸಮಜಾಯಿಸಿ ಹೇಳಿದರು ಅನಂತರ ಭೋಜನ ನಡು ಪುಸ್ತಕ ವಿಷಯವನ್ನು ಕುರಿತು ಪ್ರಶ್ನೆ ಹಾಕುತ್ತಿದ್ದರು ಯಾವುದೋ ಒಂದು ಪ್ರಶ್ನೆಗೆ ನಾನು ಉತ್ತರ ಹೇಳುವಾಗ ವಿತ್ ದ ಪಾಸಿಬಲ್ ಎಕ್ಸೆಪ್ಷನ್ ಎಂಬ ಪ್ರಯೋಗ ಮಾಡಿದೆ ಅವರು ಅದನ್ನು ಹಿಡಿದರು ಪಾಸಿಬಲ್ ಎನ್ನುತ್ತೀಯಲ್ಲ ಅದರ ಅಂತರ್ಭಾವವೇನು ವಿವರಗಳು ಈಗ ನನಗೆ ಮರೆತು ಹೋಗಿವೆ ಆದರೆ ಈ ದೊಡ್ಡ ಮನುಷ್ಯರೊಡನೆ ಮಾತನಾಡುವಾಗ ಬಹು ಜಾಗರೂಕನಾಗಿರಬೇಕೆಂದು ದೃಢವಾಗಿ ಮನಸ್ಸಿಗೆ ಬಂತು ದೂರದೃಷ್ಟಿ ಈ ಮೊದಲ ಭೇಟಿಯಾದ ಮೇಲೆ ನಾಲ್ಕಾರು ಸಾರಿ ಅವರು ನನ್ನನ್ನು ಅವರ ಮನೆಗೆ ಕರೆದು ರಾಜಕೀಯ ಪ್ರಶ್ನೆಗಳನ್ನು ಕುರಿತು ಚರ್ಚೆ ನಡೆಸಿದರು ಆ ಚರ್ಚೆಯಿಂದ ಪ್ರಯೋಜನವಾದದ್ದು ನನಗೆ ಒಂದು ಪಾರಿಭಾಷಿಕ ಶಬ್ದದ ವ್ಯಾಪನೆ ಎಷ್ಟೆಷ್ಟಿರುತ್ತದೆ ಒಂದು ಅಭಿಪ್ರಾಯದ ಅಂತರ್ಭಾವದ ತೊಡಕುಗಳು ಎಲ್ಲೆಲ್ಲಿಗೆ ಹೋಗುತ್ತವೆ ಒಂದು ಕಾರ್ಯಸೂಚನೆ ಮಾಡಿದರೆ ಅದಕ್ಕೆ ಅಡಚಣೆಗಳು ಎಷ್ಟು ದಿಕ್ಕುಗಳಿಂದ ಬಂದವು ಇದನ್ನೆಲ್ಲ ಅವರ ಮಾತು ದಿಗ್ದರ್ಶನ ಮಾಡಿಸುತ್ತಿತ್ತು